ಓಂ ಶ್ರೀ ಗುರುಬ್ಜೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುನಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮೀಜಿಗಳವರ ವಿಶುದ್ಧ ವೇದಾಂತ ಪರಿಭಾಷ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವ್ರಿಗೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ಪ್ರಕಾಶಿತವಾಗಿರತಕ್ಕಂತಹ ಕೃತಿಗಳಲ್ಲಿ ಇದು ಹದಿನೇಳನೆಯದು ಈಗಾಗಲೇ ಹದಿನಾರು ಕೃತಿಗಳನ್ನು ನಾವು ನೋಡಿದ್ದೇವೆ ಹೊಸದಾಗಿ ವೇದಾಂತವನ್ನು ಪ್ರವೇಶ ಮಾಡತಕ್ಕಂಥವರಿಗೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದವರು ಪ್ರಕಾಶಪಡಿಸಿರ್ತಕ್ಕಂಥದ್ದನ್ನು ಈಗ ಮೊದಲಿಗೆ ಶ್ರೀ ಶಂಕರ ಭಗವತ್ಪಾದ ಪೂಜ್ಯರ ಚರಣಗಳಲ್ಲಿ ಶರಣ ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಚರಣ ತರಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಮಹಾಮಹಾ ಉಪಾಧ್ಯಾಯ ವೇದ ವೇದಾಂತ ವಾರಿಧಿ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮಾರ ಚರಣತರಗಳಲ್ಲಿ ಶರಣಾಗುತ್ತ ವಿಶುದ್ಧ ವೇದಾಂತ ಪರಿಭಾಷಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಕೃತಿ ಇದರಲ್ಲಿ ಈಗಾಗಲೇ ನಾವು ಹದಿನಾಲ್ಕು ಕಂತುಗಳನ್ನು ನೋಡಿದ್ದೇವೆ ಇವತ್ತು ಹದಿನೈದನೆಯ ಕಂತು ಬ್ರಹ್ಮಾತ್ಮನಃ ಶಬ್ದಪ್ರಮಾಣಕತ್ವ ಬ್ರಹ್ಮಾತ್ಮನಿಗೆ ಶಬ್ದ ಪ್ರಮಾಣ ಹೇಗೆ ಅಂಥೇಳಿ ಶಬ್ದ ಪ್ರಮಾಣ ಅಂದರೆ ವೇದ ಪ್ರಮಾಣ ವೇದ ಉಪನಿಷತ್ತುಗಳಲ್ಲಿ ಹೇಗೆ ಬ್ರಹ್ಮಾತ್ಮನಿಗೆ ಪ್ರಮಾಣವನ್ನು ಹೇಳ್ತಾರೆ ಅಥವಾ ಅದು ಹೇಗೆ ಪ್ರಮಾಣವಾಗಬಲ್ಲದು ಅಂಥೇಳಿ ಅಥ ಕಥಂ ವೇದ ಯತ್ ಪದಂತೀ ಅಥ ಕಥಂ ವೇದ ಯತ್ ಪದಂತಿ ಅಂಥೇಳಿ ಕಾಠಕೋಪನಿಷತ್ತು ಅಥವಾ ಕಠೋಪನಿಷತ್ತು ಒಂದು ಎರಡು ಹದಿನೈದು ವೇದ ಯತ್ ಪದಂತೀ ಯಾವ ಎಲ್ಲ ವೇದಗಳು ಯಾವ ಪದವನ್ನು ಮನನ ಮಾಡ್ತವೋ ಮಂತ್ರಿಸ್ತವೋ ಹೇಳ್ತವೋ ಆಮ್ನಾ ಆಮ್ನಾಯ ಮಾಡ್ತವೋ ಆಮ್ನ ವೇದದಲ್ಲಿ ಹೇಳಲ್ಪಟ್ಟಂಥವುಗಳು ಎಲ್ಲ ವೇದಗಳು ಯಾವುದನ್ನು ಹೇಳ್ತವೋ ಯಾವ ಪದವನ್ನು ನ ವೇದವಿನ್ ಮನುತೆಯೇ ತಮ್ ಬೃಹಂತಂ ತೈತಿರಿಯ ಬ್ರಾಹ್ಮಣ ಮೂರು ಹನ್ನೆರಡು ಒಂಬತ್ತು ಏಳು ನ ಅವೇದ ಮನುತೆ ತಂ ಬೃಹಂತ ಬೃಹತ್ತನು ಆ ಬ್ರಹ್ಮವನ್ನು ವೇದವನ್ನು ತಿಳಿಯದವನು ತಿಳಿಯಲಾರ ನವೇದವಿತ್ ವೇದವಿತ್ ಅಂದರೆ ವೇದವನ್ನು ತಿಳಿದವನು ಅವೇದವಿತ್ ಅಂದರೆ ವೇದವನ್ನು ತಿಳಿಯದವನು ನ ವೇದವಿತ್ ಇತಿ ಅವೇದವಿತ್ ನನ್ಯ ಸಮಾಸ ನವೇದವಿತ್ ಅಂದರೆ ವೇದವನ್ನು ನ ಅವೇದವಿದ ಮನುತಿ ತಮ್ ಬೃಹಂತಂ ಅವೇದವಿದ ವೇದವನ್ನು ಬಲ್ಲ ತಿಳಿಯದವನು ತಮ್ಮ ಬೃಹಂತಂ ಆ ದೊಡ್ಡದಾಗಿರತಕ್ಕಂಥ ತತ್ವ ಬೃಹತ್ ತತ್ವ ಆಗಿರತಕ್ಕಂಥ ಬ್ರಹ್ಮತತ್ವವನ್ನು ನ ಮನುತಿ ತಿಳಿಯರಾರ ತಿಳಿಯುವುದಿಲ್ಲ ಇದು ಕೈತಿ ಬ್ರಾಹ್ಮಣದ ಮಾತು ಆಚಾರ್ಯವಾನ್ ಪುರುಷೋ ವೇದ ಛಾಂದೋಗಿ ಉಪನಿಷತ್ತು ಆರು ಹದಿನಾಲ್ಕು ಎರಡು ಆಚಾರ್ಯವಾನ್ ಅಂದರೆ ಆಚಾರಗಳಿಗಿರತಕ್ಕಂತಹ ಪುರುಷನೇ ವೇದ ವೇದವೇ ಅಂದರೆ ಆಚಾರ್ಯವಾನ್ ವೇದಾ. ವೇದಾ ವೇದ ಅಂದರೆ ತಿಳೀ ಅಂತೇಳಿ ಅರ್ಥ ಆಚಾರ್ಯವಾಂ ಪುರುಷ ಆ ಬ್ರಹ್ಮವನ್ನು ತಿಳಿ ಅಂತೇಳಿ ಹೇಳ್ತಕ್ಕಂಥದ್ದು ಪುರುಷ ಅಂದರೆ ಇತಿ ದೇಹದಲ್ಲಿ ಪುರ ದೇಹದಲ್ಲಿ ವಾಸವಾಗಿರ್ತಕ್ಕಂಥವನು ಆತ್ಮ ಪರಮಾತ್ಮ ಬ್ರಹ್ಮಾತ್ಮ ಅವನನ್ನು ತಿಳಿ ಹೇಗೆ ಆಚಾರ್ಯವಾಂ ಗುರುಮುಖೇನ ತಿಳಿಯಿ ಆಚಾರ್ಯ ಉಳ್ಳವನಾಗಿ ಆಚಾರ್ಯವಂತನಾಗಿ ಅಂದ್ರೇನು ಆಚಾರ ಉಳ್ಳವನು ಅಂತೇಳಿ ಒಂದು ಇನ್ನೊಂದು ಆಚಾರ್ಯ ಆಚಿತಿ ಶಾಸ್ತ್ರೀ ಆಚಾರ್ಯ ಸ್ಥಾಪತ್ಯ ಸ್ವಯಂ ಆಚರತೆ ಯಸ್ಮತ್ ತಸ್ಮ್ ಆಚಾರ್ಯ ಉಚ್ಯತೆ ಆಚಾರ್ಯ ಅಂತ ಹೇಳಿದರೆ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡತಕ್ಕಂಥವಾ ಬೋಧಿಸ್ತಕ್ಕಂಥವಾ ಆಚಾರ್ಯ ಸ್ಥಾಪಯತ್ಯಪಿ ತನ್ನ ಆಚಾರದಲ್ಲಿ ಅಳವಡಿಸ್ತಕ್ಕ ತಾನು ಅನುಷ್ಠಾನ ಮಾಡಿದೆವ ಜೀವನದಲ್ಲಿ ಸ್ವಯಂ ಆಚ ಆಚಾರ್ಯ ಸ್ಥಾಪಯತ್ಯಪಿ ಅನುಷ್ಠಾನ ಮಾಡಿಸ್ತಾನೆ ಶಿಷ್ಯರಿಗೆ ಶಿಷ್ಯರಿಗೆ ಶಾಸ್ತ್ರಿಗಳನ್ನು ವೇದಶಾಸ್ತ್ರ ಉಪದೇಶ ಮಾಡಿ ಅದನ್ನು ಅದರಲ್ಲಿರುವ ತತ್ವಗಳನ್ನು ಅವರ ಜೀವನದಲ್ಲಿ ಅಳವಡಿಸುವಂತೆ ಮಾಡ್ತಾನೆ ಹಾಗೆ ಸ್ವಯಂ ಆಚಾರತೆ ತಾನು ಕೂಡ ಆಚರಿಸಿ ತೋರಿಸ್ತಾನೆ ಯಸ್ಮಾತ್ ಇದರಿಂದಾಗಿ ಮೂರು ಗುಣಗಳಿಂದಾಗಿ ಆಚಾರ್ಯ ಉಚ್ಚ ಉತೆ ಅಂತೇಳಿ ಆಚಾರ್ಯ ಲಕ್ಷಣವನ್ನು ಹೇಳ್ತಾರೆ ಆಚಾರ್ಯ ಅಂತೇಳಿ ಹೇಳ್ತಾರೆ ಶಾಸ್ತ್ರಾದಿಗಳನ್ನು ಬೋಧಿಸ್ತಕ್ಕಂಥದ್ದು ಅದನ್ನು ಬದುಕಿನಲ್ಲಿ ಶಿಷ್ಯರ ಬದುಕಿನಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಹಾಗೂ ತಾನು ತನ್ನ ಬದುಕಿನಲ್ಲಿ ಅಳವಡಿಸಿ ಇಟ್ ಮೊದಲೇ ಅಳವಡಿಸಿರ್ತಕ್ಕಂಥದ್ದು ಈ ಮೂರು ಗುಣಗಳಿಂದಾಗಿ ಗುರು ಆಚಾರ್ಯ ನೆನೆಸಿಕೊಳ್ತಾನೆ ಹೀಗೆ ಅಂತಹ ಆಚಾರ್ಯರುಳ್ಳವನಾಗಿ ಅಂದರೆ ಗುರು ತಾನೇ ಸ್ವತಃ ಅಲ್ಲ ಪುರುಷೋ ವೇದ ಆ ಪುರುಷನನ್ನ ತಿಳಿ ಅಂತೇಳಿ ಚಾಂದೋಗ್ಯ ಉಪನಿಷತ್ತು ತೇ ಉಪದೇಕ್ಷಿತೇಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ತತ್ವದರ್ಶಿಗಳಾದ ತತ್ವವನ್ನು ತಿಳಿದಂತಹ ಜ್ಞಾನಿಗಳು ತತ್ತ್ವಂ ಅಂತೇಳಿ ತಿಳಿದವರು ಅದೇ ನೀನು ಅಂತೇಳಿ ತಿಳಿದವರು ಆ ಬ್ರಹ್ಮವೇ ಈ ಆತ್ಮ ಅಂತೇಳಿ ತಿಳಿದವರು ಅಂತಹ ಜ್ಞಾನಿಗಳು ಜ್ಞಾನಂ ತೇ ಉಪದೇಕ್ಷಿಯಂತಿ ಅಂತೇಳಿ ಗೀತೆ ನಾಲ್ಕನೇ ಅಧ್ಯಾಯ ಮೂವತ್ತ ಶ್ಲೋಕದಲ್ಲಿ ಹೇಳ್ತದೆ ಗೀತಾಚಾರ್ಯ ಕೃಷ್ಣನ ಉಪದೇಶ ಜಗದ್ಗುರು ಉಪದೇಶಿಯಂತೆ ತೇಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ತತ್ವದರ್ಶಿಗಳಾದ ಜ್ಞಾನಿಗಳು ಬ್ರಹ್ಮವೇ ಆತ್ಮವೆಂದು ತಿಳಿದಿರತಕ್ಕಂಥ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸ್ತಾರೆ ಇತಿ ಶ್ರುತಿಸ್ಮೃತಿ ವಚನಾನಿ ಅಥ ಕಥಂ ಹಾಗಾದರೆ ಶ್ರುತಿಸ್ಮೃತಿ ವಚನಗಳಾಗಿರ್ತಕ್ಕಂಥ ಇಂಥವುಗಳು ಹೇಗೆ ಬಂತು ಯಾವುದು ಪ್ರಮಾಣ ಪ್ರಮೇಯಗಳಿಗೆ ನಿಲುಕದವನು ಬ್ರಹ್ಮ ಅಥವಾ ಆತ್ಮ ಅಂತೇಳಿ ಆದರೆ ಹಿಂದೆ ಹೇಳಿದುದಕ್ಕೆ ಇಲ್ಲಿ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಗುರುಗಳು ಸಚ್ಚಿದಾನಂದ ಸ್ವಾಮೀಜಿಗಳು ಅಂದರೆ ಹಿಂದೆ ಏನು ಹೇಳಿತು ಪರಮಾರ್ಥತಃ ಅದ್ವಿತೀಯ ಚೈತನ್ಯ ಮಾತ್ರತ್ವಾ ತಸ್ ಪ್ರಮಾಣವ್ಯಾಪಾರ ಉಪಪದ್ಯತೆ ಅಂತೇಳಿ ಇತಿ ಶೃತ್ಯಭಿಪ್ರಾಯ ಅಂತೇಳಿ ಹೇಳಿದೆ ಶೃತ್ಯ ಅಭಿಪ್ರಾಯ ಏನು ಪರಮಾರ್ಥತಃ ಪರಮಾರ್ಥದೃಷ್ಟಿಯಿಂದ ಅದ್ವಿತೀಯ ಚೈತನ್ಯ ಮಾತ್ರನಾದಂತಹ ಆ ಬ್ರಹ್ಮಾತ್ಮನಿಗೆ ಪ್ರಮಾಣ ವ್ಯಾಪಾರವು ಪ್ರಮಾಣಾದಿಗಳು ಸಲ್ಲುವುದಿಲ್ಲ ಹೊಂದುವುದಿಲ್ಲ ಸರಿ ಹೊಂದುವುದಿಲ್ಲ ಅಂತೇಳಿ ಹೇಳಿದ್ದಾರೆ ಹಾಗಾದರೆ ಈ ಶ್ಲೋಕಗಳ ಈ ಮಂತ್ರಗಳ ಈ ಉದಾಹರಣೆಗಳ ವಚನಗಳ ವಚನಗಳು ಯಾಕೆ ಹೇಗೆ ಯಾವುದು ಇದಲ್ಲೆಲ್ಲ ಹೇಳ್ತದಲ್ಲ ಈ ಈಗಾಗಲೇ ಹೇಳಿ ಸರ್ವೇ ವೇದ ನಾ ವೇದಿನ್ ಮನುತೆ ತಮ್ಮ ಬೃಹತ್ ಮಹಾಬ್ರಹ್ಮನನ್ನು ವೇದವನ್ನು ತಿಳಿಯೋದು ತಿಳಿಯೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ವೇದವು ಪ್ರಮಾಣ ಯಾವುದೇ ಪ್ರಮಾಣ ಇಲ್ಲದಂಥದ್ದು ಆತ್ಮತತ್ವ ಅಂತೇಳಿ ಇವು ಹೇಳಿದ್ದಾರೆ ಹಾಗಾದರೆ ಈ ಪ್ರಮಾಣಗಳು ಏನು ಹೇಳ್ತವೆ ಇವುಗಳು ಹೇಗೆ ಪ್ರಮಾಣ ಆಗ್ತವೆ ಅಂತೇಳಿ ಕೇಳ್ತಾರೆ ಕದಂಬ ಗೀತಾಭಾಷ್ಯ ವಚನಂ ಶಾಸ್ತ್ರಾಚಾರ್ಯೋಪದೇಶ ಶಮದಮಾದಿ ಸಂಸ್ಕೃತ ಮನಃ ಆತ್ಮದರ್ಶನೀಕರಣಂ ಗೀತಾಭಾಷ್ಯ ಎರಡು ಇಪ್ಪತ್ತೊಂದು ಇತಿ ಹಾಗಾದರೆ ಇದು ಹೇಗೆ ಗೀತಾಭಾಷ್ಯದ ಮಾತು ಶಂಕರಾಚಾರ್ಯರದ್ದು ಶಂಕರ ಭಗವತ್ಪಾದರದ್ದು ಶಾಸ್ತ್ರಾಚಾರ್ಯೋಪದೇಶ ಶಾಸ್ತ್ರಗಳ ಉಪದೇಶ ಆಚಾರ್ಯರ ಅಥವಾ ಗುರುಗಳ ಉಪದೇಶ ಶಮ ದಮಾದಿ ಸಂಸ್ಕೃತ ಮನಃ ಇವುಗಳೆರಡರಿಂದ ಹಾಗೂ ಸುಸಂಸ್ಕೃತವಾದ ಮನಸ್ಸು ಶಮ ದಮಾದಿಗಳಿಂದ ಕೂಡಿರತಕ್ಕಂತಹ ಮನಃಪ್ರಶಮನ ಮನಸ್ಸಿನ ನಿಯಂತ್ರಣ ಶಮ ದಮ ಅಂದರೆ ಇಂದಿರೆಯ ನಿಗ್ರಹ ಹ್ಞೂ ಇವೆರಡೂ ಮನಸ್ಸು ಮತ್ತು ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶ ಇವುಗಳೆಲ್ಲ ಸೇರಿಯಾಗುವಾಗ ಆತ್ಮದರ್ಶನೀ ಕಾರಣಂ ಅಂತಹ ಮನಸ್ಸೇ ಶಾಸ್ತ್ರ ಆಚಾರ್ಯ ಉಪದೇಶದಿಂದ ಶಮದಮಾದಿಗಳಿಂದ ಸುಸಂಸ್ಕೃತವಾದಂತಹ ಮನಸ್ಸು ಆತ್ಮದರ್ಶನದಲ್ಲಿ ಕಾರಣವಾಗ್ತದೆ ಆತ್ಮದರ್ಶನಕ್ಕೆ ಅದು ಯೋಗ್ಯವಾಗ್ತದೆ ಆತ್ಮವನ್ನು ತಿಳಿಲಿಕ್ಕೆ ಅರಿಯಲಿಕ್ಕೆ ಅಂತೇಳಿ ಗೀತಾಭಾಷ್ಯ ಶಂಕರಾಚಾರ್ಯ ಹೇಳ್ತಾರೆ ಹಾಗಾದರೆ ಶಾಸ್ತ್ರದ ಅದಕ್ಕೆ ಪ್ರಮಾಣಗಳು ಇಲ್ಲ ಅಂತೇಳಿ ಆದರೆ ಇವರು ಯಾಕೆ ಹೇಳಿದ್ದಾರೆ ಹೀಗೆ ಆತ್ಮನ ಬ್ರಹ್ಮಾತ್ಮನಿಗೆ ಪ್ರಮಾಣ ಇಲ್ಲ ಅಂಥೇಳಿ ಆದರೆ ಶಾಸ್ತ್ರ ಆಚಾರ್ಯ ಉಪದೇಶ ಅಂತೇಳಿ ಯಾಕೆ ಹೇಳ್ತಾ ಇದ್ದಾರೆ ಬ್ರಹ್ಮವನ್ನು ತಿಳೀಲಿಕ್ಕೆ ಆತ್ಮವನ್ನು ತಿಳೀಲಿಕ್ಕೆ ನಾಸ್ತ್ರ ಶಬ್ದತ್ವ ಅವಿಶೇಷೇ ಸ್ವಸಾಮರ್ಥ್ಯಂ ಅತಿಕ್ರಮ್ಯ ಅಪಿ ಆತ್ಮತತ್ವ ಪ್ರಕಾಶ್ ಪ್ರಕಾಶಯಿತು ಅಲಂ ಭತ್ ಶಾತ್ರ ಶಾಸ್ತ್ರ ಶಾಸ್ತ್ರ ಆಚಾರ್ಯೋಕ್ತಿ ವವಿಶೇ ಶಾಸ್ತ್ರ ಅಥವಾ ಆಚಾರ್ಯರ ಉಪದೇಶವೂ ಶಬ್ದವವಿಶೇಷ ಸ್ವಸಾಮರ್ಥ್ಯಂ ಅತಿಕ್ರಮ್ಯ ಅಪಿ ಆತ್ಮತತ್ವ ಪ್ರಕಾಶಯಿತು ಅಲಂ ನ ಭವೆತ್ ಅಲ್ಲವೇ ಆಚಾರ್ಯರ ಉಪದೇಶ ಮತ್ತು ಶಾಸ್ತ್ರಗಳ ಉಪದೇಶ ಇವುಗಳಲ್ಲಿರತಕ್ಕಂತಹ ಶಬ್ದಗಳು ಯಾವುದಿವೆ ಮತ್ತು ಪದಗಳು ವಿಶೇಷವಲ್ಲದ ಸಾಮಾನ್ಯ ಶಬ್ದಗಳು ಅವಿಶೇಷ ಶಬ್ದ ಸ್ವಸಾಮರ್ಥ್ಯಂ ಅತಿಕ್ರಮ್ಯ ಅಪಿ ತನ್ನ ಸಾಮರ್ಥ್ಯವನ್ನು ಮೀರಿ ಆದರೂ ಕೂಡ ಆತ್ಮತತ್ವ ಪ್ರಕಾಶಯಿತು ಆ ಶಬ್ದಗಳು ತಮ್ಮ ಸಾಮರ್ಥ್ಯವನ್ನ ಮೀರಿ ಆದರೂ ಆತ್ಮತತ್ವವನ್ನು ಪ್ರಕಾಶಿಸಲಿಕ್ಕೆ ಸಾಕಾಗುವುದಿಲ್ಲ ಶಬ್ದಗಳು ಯಥಾಶಕ್ತಿಯಲ್ಲ ಶಕ್ತಿ ಅತಿಕ್ರಮ್ಯ ಸಾಮರ್ಥ್ಯವನ್ನು ಮೀರಿ ಹೇಳುದಿದ್ರೂ ಕೂಡ ಶಾಸ್ತ್ರಗಳು ಮತ್ತು ಆಚಾರ್ಯ ಉಕ್ತಿಗಳು ಆತ್ಮನನ್ನು ಬೆಳಗಲು ಸಾಕಾಗುವುದಿಲ್ಲ ನ ಅಲಂ ಭವೇತ್ ಅತ್ರ ಉಚ್ಯತೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಉತ್ತ ಮೇ ವೇದಂ ಪ್ರಾಕ್ ನಾಸ್ತ್ರೆಯ ವಿಷಯಭೂತ ಆತ್ಮತತ್ವ ಪ್ರತಿಪಾದಿಷ್ಯತಿ ಕಂ ಪ್ರತ್ಯಾತ್ಮತ್ನ ಅವಿಷಯತೆಯ ಪ್ರತಿದಯತ್ ಅವಿದ್ಯೇದಿತೃ ವೇದನಾದಿಭೇದ ಅಪನಯತಿ ಹಿಂದೆ ಹೇಳಿದೆ ಏನಂತೇಳಿ ನಿ ಶಾಸ್ತ್ರ ಶಾಸ್ತ್ರ ಇದಂತಯ ವಿಷಯಭೂತತ್ವ ಪ್ರತಿಪಾದ ಪ್ರತಿಪಿಪಾದಯಿಶತಿ ಪ್ರತಿಪಾದಿಸಲು ಬಯಸುವಂಥದ್ದಲ್ಲ ಯಾವುದನ್ನು ಈ ರೀತಿಯಾಗಿರ್ತಕ್ಕಂತಹ ವಿಷಯಭೂತಂ ಆತ್ಮತತ್ವಂ ಈ ರೀತಿಯಾಗಿರುವ ವಿಷಯಭೂತವಾಗಿರತಕ್ಕಂತಹ ಯಾವುದು ಪ್ರಮಾಣಕ್ಕೆ ನಿಲುಕದ ವಿಷಯವಾಗಿರ್ತಕ್ಕಂಥ ಆತ್ಮತತ್ವವನ್ನು ಪ್ರತಿಪಾದಿಸಲು ಹೊರಟಿಲ್ಲ ಪ್ರತಿಪಾದಿಸುವ ಇಚ್ಛೆಯಿಂದ ಇಲ್ಲ ಇಚ್ಛೆಯುಳ್ಳದ್ದಲ್ಲ ಪ್ರತಿಪಿಪಾದ ಪ್ರತಿಪಾದ ಪ್ರತಿಪಿಪದಯಾ ಅಂತೇಳಿ ಪ್ರತ್ಯಾತ್ಮತ್ರೆ ಯಾಕೆ ಶಾಸ್ತ್ರ ಪ್ರತ್ಯಾತ್ಮ ಅವಿಷಯತೆಯ ಪ್ರತಿದಯತ್ ಅವಿಕಲ್ಪ ವೇದ್ಯೇದಿತೃ ವೇದನಾದಿಭೇದ ಅಪನಯತಿ ಇರೆ ಪ್ರತ್ಯಗಾತ್ಮತ್ವೇನ ಅವಿಷಯತೆಯ ಪ್ರತ್ಯಾತ್ಮನಿಗೆ ವಿಷಯವಲ್ಲದಂತಹ ಪ್ರತ್ಯಗ ಆತ್ಮತ್ವೇನ ಪ್ರತ್ಯೇಕ ಆತ್ಮ ಎಲ್ಲರೊಳಗೆ ತೋರದ ತೋರ್ತಕ್ಕಂತಹ ಆತ್ಮ ಅಂದರೆ ಪ್ರತ್ಯೇಕ ಅಂತ ಹೇಳ್ತಾರೆ ಅವಿಷಯತೆಯ ಅದಕ್ಕೆ ವಿಷಯವಲ್ಲದ್ದು ಆತ್ಮನು ವಿಷಯವಲ್ಲ ಅಂಥೇಳಿಯೇ ಪ್ರತಿಪಾದಿಸ್ತಾ ಇದೆ ಪ್ರತ್ಯೇಕ ಆತ್ಮನು ವಿಷಯನಲ್ಲ ಅಥವಾ ಪ್ರತ್ಯೇಕ ಆತ್ಮನಿಗೆ ಪ್ರಮಾಣವಿಲ್ಲ ಅಂತೇಳಿ ಹೇಳುತ್ತಲೇ ಪ್ರತಿಪಾದೆ ಪ್ರತಿಪಾದಿಸುತ್ತಾ ಅವಿದ್ಯಾಕಲ್ಪಿತ ಅವಿದ್ಯಾಕಲ್ಪಿತವಾದ ಅಜ್ಞಾನದಿಂದ ಕಲ್ಪಿತವಾದಂತಹ ವೇದ್ಯ ತಿಳಿಯಬೇಕಾದದ್ದು ವೇದಿತು ಯೋಗ್ಯಂ ವೇದ್ಯಂ ವೇದಿತು ಯೋಗ್ಯಂ ವೇದಿತು ಯೋಗ್ಯ ವೇದಿತೃ ವೇದಿತಾ ಅಂದರೆ ತಿಳಿಯುವವನು ವೇದಿತೃ ತಿಳಿಯಲು ಯೋಗ್ಯವಾದದ್ದು ತಿಳಿಯುವವ ಮತ್ತು ತಿಳಿಯುವಿಕೆ ವೇದನಾ ಆದಿಭೇದ್ ಅಪನಯತಿ ಆ ಭೇದವನ್ನು ದೂರ ಮಾಡ್ತದೆ ಶಾಸ್ತ್ರ ತಿಳಿಯುವವನೊಬ್ಬ ತಿಳಿಯಲು ಯೋಗ್ಯವಾದದ್ದು ಒಂದು ಹಾಗೆ ತಿಳಿಯುವಿಕೆ ಒಂದು ಅಂತೇಳಿ ಹೇಳುವ ಭೇದ ಇಲ್ಲ ಅದು ಮೂರು ಕೂಡ ಒಂದೇ ಅಂತೇಳಿ ಹೇಳ್ತದೆ ಶಾಸ್ತ್ರ ತದಿಹಾಪ್ಯನುಸಂಧೇಯಂ ಅದನ್ನೇ ಇಲ್ಲಿ ಕೂಡ ಅನುಸಂಧಾನ ಮಾಡಬೇಕು ಹಾಗಾದರೆ ಬ್ರಹ್ಮ ಅಥವಾ ಆತ್ಮ ಬ್ರಹ್ಮಾತ್ಮ ಬ್ರಹ್ಮಾತ್ಮನಿಗೆ ಶಬ್ದ ಪ್ರಮಾಣವು ಹೇಗೆ ಅದು ಭೇದವನ್ನು ಹೋಗಲಾಡಿಸ್ತಕ್ಕಂಥದ್ದು ಅಭೇದ ಜ್ಞಾನವನ್ನು ಕೊಡತಕ್ಕಂಥದ್ದು ತನ್ನ ಮೂಲಕ ಅದು ಶಬ್ದಗಳು ಅವುಗಳ ಸಾಮರ್ಥ್ಯ ಮೀರಿ ಹೇಳಿದರೂ ಕೂಡ ಆತ್ಮನನ್ನು ಪ್ರಕಾಶಿಸಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಕೊಡ್ತವೆ ಅಂಥೇಳಿ ನಿರ್ವಿಶೇಷಿ ಸರ್ವ ಶಬ್ದ ಪ್ರತ್ಯಯ ಪ್ರವೃತ್ತಿ ನಿಮಿತ್ತ ವರ್ಜಿತೇ ಅಪಿ ಆತ್ಮತತ್ವೇ ನಿರ್ವಿಶೇಷ ಆತ್ಮತತ್ವ ಯಾವ ರೀತಿ ನಿರ್ವಿಶೇಷವಾದದ್ದು ವಿಶೇಷ ಅಲ್ಲ ನಿರ್ಗುಣ ನಿರಾಕಾರ ನಿರ್ವಿಶೇಷವಾದದ್ದು ಯಾವುದೇ ವಿಶೇಷಗಳಿಲ್ಲದ್ದು ಸರ್ವ ಶಬ್ದ ಪ್ರತ್ಯಯ ಪ್ರವೃತ್ತಿ ನಿಮಿತ್ತತ್ವ ನಿಮಿತ್ತ ವರ್ಜಿತ ಎಲ್ಲ ಶಬ್ದ ಪ್ರತ್ಯಯ ಪ್ರವೃತ್ತಿ ನಿಮಿತ್ತ ಇತ್ಯಾದಿಗಳಿಂದ ಹೊರತಾದದ್ದು ಇತ್ಯಾದಿಗಳನ್ನು ಬಿಟ್ಟಿರತಕ್ಕಂತಹದ್ದು ಅಪಿ ಅಂಥದ್ದಾದರೂ ಕೂಡ ಆತ್ಮತತ್ವವು ಎಲ್ಲ ಶಬ್ದಗಳನ್ನೂ ಮೀರಿರ್ತಕ್ಕಂಥ ಎಲ್ಲ ಪ್ರತ್ಯಯಗಳನ್ನು ಮೀರಿರ್ತಕ್ಕಂಥ ಎಲ್ಲ ಪ್ರವೃತ್ತಿಗಳನ್ನು ಮೀರಿರ್ತಕ್ಕಂಥ ಎಲ್ಲ ನಿಮಿತ್ತಗಳನ್ನು ಮೀರಿರ್ತಕ್ಕಂಥದ್ದಾದರೂ ಕೂಡ ದೇಹೇಂದ್ರಿಯಾದಿ ಅನೃತ ಮಿಥ್ಯೋಪಾಧಿ ಸಂಬಂಧಕೃತ ಪ್ರಮಾತೃತ್ವ ಅಧ್ಯಾರೋಪ್ಯ ಇವ ಉಪದೇಶತಿ ಶಾಸ್ತ್ರ ತತ್ವಸಿ ಹೀಗಿದ್ದರೂ ಕೂಡ ಆತ್ಮತತ್ವವು ನಿರ್ವಿಶೇಷವಾದರೂ ಕೂಡ ಎಲ್ಲ ಶಬ್ದ ಪ್ರತ್ಯಯ ಪ್ರವೃತ್ತಿನಿಮಿತ್ತ ವರ್ಜಿತವಾದರೂ ಕೂಡ ದೇಹ ಇಂದ್ರಿಯ ಮುಂತಾದಂತಹ ಅನೃತ ಮಿಥ್ಯ ಋತವಲ್ಲದ ಸತ್ಯವಲ್ಲದ ಮಿಥ್ಯವಾದಂತಹ ಉಪಾಧಿ ಸಂಬಂಧ ಕೃತ ಉಪಾಧಿಗಳು ಗುರುತುಗಳು ಚಿನ್ನೆಗಳು ಅದಕ್ಕೆ ಸಂಬಂಧಿಸಿದಂತಹ ಪ್ರಮಾತೃತ್ವ ಅದುವೇ ಪ್ರಮಾತ ದೇಹ ಇಂದ್ರಿಯಾದಿಗಳೇ ತಿಳಿಯುವಂಥವುಗಳು ಅಥವಾ ಪ್ರಮಾಣ ಮಾಡತಕ್ಕಂಥವನು ಪ್ರಮಾಣಿಸತಕ್ಕಂಥವನು ಅಂಥೇಳಿ ಅಧ್ಯಾರೋಪ್ಯ ಏವ ಉಪದೇಶತಿ ಅಧ್ಯಾರೋಪಿಸಿ ಅದನ್ನು ಅಧ್ಯಾರೋಪ ದೃಷ್ಟಿಯಿಂದ ತಿಳಿದು ಉಪದೇಶ ಮಾಡ್ತದೆ ಯಾಕೆ ಹೇಳೋದು ದೇಹ ಇಂದ್ರಿಯಕ್ಕೆ ತಾನೇ ಆತ್ಮಕ್ಕೆ ಹೇಳಬೇಕಾಗಿಲ್ಲ ದೇಹ ಇಂದ್ರಿಯಾದಿ ಅನೃತ ಮಿಥ್ಯಾ ಉಪಾಧಿ ಸಂಬಂಧಕೃತವಾದಂತಹ ಪ್ರಮಾತೃತ್ವವನ್ನು ಅಧ್ಯಾರೋಪಿಸಿ ಅದು ತಿಳಿಯುವವ ದೇಹ ಇಂದ್ರಿಯಾದಿಗಳುಳ್ಳವ ಅಂಥೇಳಿ ತಿಳಿದು ಅಧ್ಯಾರ ಆ ರೀತಿಯಾಗಿ ಪರಿಭಾವಿಸಿಕೊಂಡು ಉಪದೇಶ ಮಾಡುತ್ತದೆ ಮನಸ್ಸಿಗೆ ಮನಸ್ಸು ಕೂಡ ಅನಾತ್ಮವಿದ್ದಾನೆ ಅದಕ್ಕೆ ಉಪದೇಶಿಸ್ತದೆ ಬುದ್ಧಿಗೆ ಮನಸ್ಸಿಗೆ ಶಾಸ್ತ್ರಂ ತತ್ವಮಸಿ ಇತಿ ಅದು ನೀನೇ ಆಗಿದ್ದೀಯಾ ಅಂತೇಳಿ ಹೇಳ್ತದೆ ಯಾವುದನ್ನು ನೀನು ದೇಹೇಂದ್ರಿಯಾದಿಗಳು ಅಲ್ಲ ಅವೆಲ್ಲ ಮಿಥ್ಯ ಅಂತೇಳಿ ಹೇಳುತ್ತಾ ನೀನು ಆತ್ಮನು ಅಂತೇಳಿ ಹೇಳ್ತದೆ ತತ್ತ್ವಾಮಸಿ ಅದೇ ನೀನು ನೀನು ಬ್ರಹ್ಮವೇ ಆಗಿದ್ಯಾ ಅಂತೇಳಿ ಹೇಳ್ತದೆ ಯಾವುದು ಶಾಸ್ತ್ರ ತತ್ರ ತಾಸ್ತ್ರಶಾಸ್ತ್ರ ವೇದಗಳು ಉಪನಿಷತ್ತುಗಳು ತಂಸಾರಿ ಪ್ರಮೃಪ್ಯ ತದಪನಯನ ತೀ್ರಹ ಅಸಿ ಅಸಂಸಾರಿ ಬ್ರಹ್ಮ ಅಸಿ ಇೋಧಿಯ ಶಾಸ್ತ್ರ ಆತ್ಮನಃ ಪ್ರಮಾತೃತ್ವ ಅಪವದತಿ ಅಂದರೆ ಆತ್ಮನಿ ಪ್ರಮಾತೃ ಎಂಬುದನ್ನು ಕೂಡ ಅದು ಅಲ್ಲಗಳೀತದೆ ಪ್ರಮಾತೃ ಅಂದರೆ ಪ್ರಮೇಯ ಪ್ರಮಾಣ ಈ ಮೂರರಲ್ಲಿ ಕರ್ತೃ ಯಾರು ಅವನು ಪ್ರಮಾತೃ ಎಂಬುದನ್ನು ಕೂಡ ಕರ್ತೃತ್ವವನ್ನು ಕೂಡ ಅಲ್ಲಗಳೀತದೆ ಶಾಸ್ತ್ರ ತತ್ರ ಅಲ್ಲಿ ತ್ವ ಇತಿಯಂಬಲ್ಲಿ ತ್ವ ಎಂಬಂತಹದ್ದು ಸಂಸಾರಿ ಪ್ರಮಾತೃಪಂ ಸಂಸಾರಿ ಪ್ರಮಾತ್ರ ರೂಪವಾದದ್ದು ನೀನು ನೀನೀಗ ತಿಳಿಯುವವ ಕರ್ತೃ ಪ್ರಮಾತ್ರ. ವೇತ್ರ. ಅಥವಾ ವೇದಿತೃ ವೇದಿತೃ ಪ್ರಮಾತೃಪ ಅನೂದ್ಯ ಎಂಬುದನ್ನು ಅನುವಾದಿಸಿ ತ್ವಂ ಇತಿ ಸಂಸಾರಿ ಪ್ರಮಾತೃ ರೂಪ ಅನೂದ್ಯ ತಾದು ಅಪನಯನೆಯ ಅದನ್ನು ಇಲ್ಲವಾಗಿಸಿ ನೀನು ಎಂದು ಎನ್ನುವಂಥದ್ದಿಲ್ಲ ತತ್ ಅಸಂಸಾರಿ ಬ್ರಹ್ಮ ಅಸಿ ನೀನು ಆ ಅಸಂಸಾರಿಯಾದಂತಹ ಜನನ ಮರಣಗಳು ಸಂಸಾರ ಅಂದರೆ ಜನನ ಮರಣ ಹುಟ್ಟು ಸಾವು ಅದು ತತ್ ತದ್ವಾಚ್ಯನ ಬ್ರಹ್ಮ ನಿರ್ಗುಣ ಬ್ರಹ್ಮ ಬ್ರಹ್ಮ ಅಂತ ಹೇಳಿದರೆ ಸೃಷ್ಟಿಕರ್ತ ಬ್ರಹ್ಮ ಅಂತದ ಪುಲ್ಲಿಂಗ ಶಬ್ದ ಇದು ಬ್ರಹ್ಮಸಲಿಂಗ ಶಬ್ದ ಅದೇ ನೀನಾಗಿದ್ದೀಯಾ ನಿರ್ಗುಣ ನಿರಾಕಾರ ಇತಿ ಬೋಧಯತ ಹಿ ಶಾಸ್ತ್ರ ಈ ರೀತಿಯಾಗಿ ಹೇಳ್ತಾ ಇರತಕ್ಕಂತಹ ಶಾಸ್ತ್ರವು ಆತ್ಮನಃ ಪ್ರಮಾತೃತ್ವ ಅಪವದತಿ ಹೀಗಾಗಿ ಆತ್ಮನು ತಿಳಿಯುವವನು ಎಂಬುದನ್ನು ಕೂಡ ಬಿಡ್ತದೆ ಅದನ್ನು ಕೂಡ ಅಲ್ಲಗಳೀತದೆ ಯಾಕೆ ಅವನು ತಿಳಿಯಬೇಕಾಗಿಲ್ಲ ಆತ್ಮನಿಗೆ ಆತ್ಮನೇ ಜ್ಞಾನ ಸ್ವರೂಪ ಆದರೆ ದೇಹೇಂದ್ರಿಯಾದಿ ಯಾವ ಉಪಾಧಿಗಳಿವೆ ಅವುಗಳಿಗೆ ಹೇಳ್ತಕ್ಕಂಥದ್ದು ಅವುಗಳನ್ನು ಅಧ್ಯಾಸರೂಪವಾಗಿ ಮಾಡಿಕೊಂಡು ಸೋಯಂ ಅಧ್ಯಾರೋಪ ಮಾಡಿಕೊಂಡು ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡಿ ದೇಹಿಂದ ಆಮಿಥ್ಯಗಳಿಗೆ ಉಪದೇಶ ಮಾಡ್ತದೆ ಆತ್ಮನಿಗೆ ತಿಳಿಯಬೇಕು ಆತ್ಮನಿಗೆ ಗೊತ್ತು ಆತ್ಮವೇ ಏನು ಅಂತೇಳಿ ಹೇಳುವಂಥದ್ದು ಆತ್ಮನಿಗೆ ಗೊತ್ತಿಲ್ವಾ ಗೊತ್ತು ಆದರೆ ಮಾಯೆಯ ಆವರಣ ಇದೆ ಅದನ್ನು ಹೋಗಲಾಡಿಸಲಿಕ್ಕೆ ಶಾಸ್ತ್ರವು ಪ್ರಯತ್ನಿಸ್ತದೆ ತೊಡಗಿದೆ ಗುರುವಾಕ್ಯವು ಕೂಡ ಅದನ್ನೇ ಮಾಡ್ತದೆ ಸೋಯಂ ಅಧ್ಯಾರೋಪ ಅಪವಾದಾಕ್ಷೂ ನ್ಯಾಯ ಅಂತಹ ಈ ಅಧ್ಯಾರೋಪ ಅಪವಾದ ಅಪವಾದವೆಂಬ ಹೆಸರಿನ ನ್ಯಾಯವು ಸರ್ವ ವೇದಾಂತು ಪರಮಾರ್ಥ ಆತ್ಮ ತತ್ವ ಸಮಾದ್ರಿಯೇ ಅಂತಹ ಈ ಅಧ್ಯಾರೋಪ ಅಪವಾದವೆಂಬಂತಹ ನ್ಯಾಯ ಅಧ್ಯಾರೋಪ ಮಾಡುವಂಥದ್ದು ಅಂದರೆ ನಿಜವಲ್ಲದನ್ನು ನಿಜ ಅಂಥೇಳಿ ಆರೋಪ ಮಾಡ್ತಕ್ಕಂಥದ್ದು ಅಪವಾದ ಮಾಡ್ತಕ್ಕಂಥದ್ದು ಆಮೇಲೆ ಅಂದರೆ ಅದು ಅಲ್ಲ ಅಂಥೇಳಿ ಅಲ್ಲಗಳ ಅಂತಹ ನ್ಯಾಯ ಅಧ್ಯಾರೋಪ ಅಪವಾದ ನ್ಯಾಯ ಅಂತೇಳಿ ಒಮ್ಮೆ ಆರೋಪಿಸ್ತಕ್ಕಂಥದ್ದು ಅಧಿ ಆರೋಪ ಇದು ದೇಹ ಆತ್ಮನಿಗೆ ದೇಹ ಇಂದ್ರಿಯಾದಿಗಳಿಗೆ ಉಪದೇಶ ಮಾಡ್ತಕ್ಕಂಥದ್ದು ಆತ್ಮನಿಗೆ ಉಪದೇಶ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಅದು ಅಧ್ಯಾರೋಪ ಆಯ್ತದು ಮಿಥ್ಯವಲ್ಲದ ದೇಹೇಂದ್ರಿಯಾದಿಗಳಿಗೆ ಹೇಳ್ತಕ್ಕಂಥದ್ದು ಅಪವಾದ ಏನು ದೇಹ ಇಂದ್ರಿಯಗಳು ಸತ್ಯವಲ್ಲ ಅಮಿಥ್ಯ ಅಂತೇಳಿ ಹೇಳುವಂಥದ್ದು ಹೀಗೆ ಅಧ್ಯಾರೋಪ ಮತ್ತು ಅಪವಾದ ಎಂಬ ಹೆಸರಿನ ಈ ನ್ಯಾಯ ಅಧ್ಯಾರೋಪ ಅಪವಾದಾಖ್ಯ ನ್ಯಾಯ ಸರ್ವೇಶು ವೇದಾಂತೇಶು ಎಲ್ಲ ವೇದಾಂತಗಳಲ್ಲಿಯೂ ಪರಮಾರ್ಥಾತ್ಮತತ್ವ ಉಪದೇಶಾರ್ಥ ಆತ್ಮ ಆತ್ಮತತ್ವದ ಉಪದೇಶಕ್ಕಾಗಿ ಸಮಧ್ರಿಯತೆ ಅದನ್ನು ಪರಿಗ್ರಹಿಸಲಾಗಿದೆ ಆಶ್ರಯಿಸಲ್ಪಟ್ಟಿದೆ ಈ ಯಾವುದು ಈ ನ್ಯಾಯವು ಉಪದೇಶ ಆಶ್ರಯಿಸಲ್ಪಡ್ತದೆ ಸಮಧ್ರಿಯತೆ ಆಧರಿಸಲ್ಪಡ್ತದೆ ಅದನ್ನು ಉಪ ಉಪಯೋಗ ಮಾಡ್ತಾರೆ ಅಂತ ಹೇಳಿ ಈ ನ್ಯಾಯವನ್ನು ತದಕ್ತ ಗೀತಾಭಾಷ್ಯ ಹಾಗಾಗಿ ಗೀತಾಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಶಂಕರ ಭಗವತ್ಪಾದರು ಉಪಾಧಿ ಮಿಥ್ಯಾರೂಪಿ ಅಸ್ತಿತ್ವ ಅಧಿಗಮ ಜ್ಞೇಯಧರ್ಮವತ್ ಪರಿಕಲ್ಪ್ಯೋ ಉಚ್ಯತೆ ಪರಿಕಲ್ಪ್ಯ ಉಚ್ಯತೆ ಪಾಣಿಪಾದ್ ಇತ್ಯಾದಿ ಉಪಾಧಿ ಮಿಥ್ಯಾರೂಪಂ ಅಪಿ ಉಪಾಧಿವಾದ ಮಿಥ್ಯಾರೂಪವಾದರೂ ಕೂಡ ಕೇವಲ ಉಪಾಧಿ ಋರುತು ಸಂಜ್ಞೆ ಇತ್ಯಾದಿಗಳಿಂದ ಅದನ್ನು ತೋರಿಸ್ತಕ್ಕಂಥದ್ದು ಅದು ಕೇವಲ ಮಿಥ್ಯ ಕೂಡ ಅಸ್ತಿತ್ವ ಅಧಿಗಮ ಈ ಅಸ್ತಿತ್ವ ಇರುವಿಕೆ ಯಾವುದಿದೆ ಅದನ್ನು ತಿಳಿಯುವುದಕ್ಕಾಗಿ ಜ್ಞೇಯಧರ್ಮವತ್ ಪರಿಕಲ್ಪ್ಯ ಉಚ್ಯತೆ ಅಸ್ತಿತ್ವ ಅಂದರೆ ಬ್ರಹ್ಮ ಬ್ರಹ್ಮವನ್ನು ತಿಳಿಲಿಕ್ಕೆ ಆತ್ಮವನ್ನು ತಿಳಿಲಿಕ್ಕೆ ಜ್ಞೇಯಧರ್ಮವತ್ ತಿಳಿಯಲ್ಪಡಬೇಕಾದದ್ದು ಜ್ಞೇಯಧರ್ಮ ಜ್ಞಾ ಜ್ಞಾತು ಯೋಗ್ಯಂ ಜ್ಞೇಯಂ ಅಂತಹ ಆ ಒಂದು ದೃಷ್ಟಿಯಲ್ಲಿ ಪರಿಕಲ್ಪ್ಯ ಪರಿಕಲ್ಪಿಸಿ ಉಚ್ಚತೆ ಹೇಳಲ್ಪಡ್ತದೆ ಸರ್ವತಃ ಪಾಣಿಪಾದಂ ಇತ್ಯಾದಿ ಎಲ್ಲೆಡೆಯೂ ಕೈಕಾಲುಗಳು ಇವೆ ಪರಬ್ರಹ್ಮನದ್ದು ಅಥವಾ ಭಗವಂತನದ್ದು ಸರ್ವತಃ ಪಾಣಿಪಾದಂ ತರುವತಷ್ಟು ತಿಮಲ್ಲೋಕೆ ಎಲ್ಲೆಡೆಯಲ್ಲಿ ಜಗತ್ತಿನಲ್ಲಿ ಎಲ್ಲ ಕಿವಿಗಳಿವೆ ಅವನದ್ದು ಎಲ್ಲ ಅಂಗಗಳು ಇವೆ ಸರ್ವತಃ ಅಂತೇಳಿ ಗೀತೆಯಲ್ಲಿ ಹೇಳಿದೆ ಯಾವುದಕ್ಕಾಗಿ ಎಲ್ಲವೂ ಅವನದ್ದೇ ಅಂತೇಳಿ ತಿಳಿಯೋದಕ್ಕೋಸ್ಕರವಾಗಿ ಎಲ್ಲವೂ ಬ್ರಹ್ಮವೇ ಆತ್ಮವೇ ಎಂಬುದನ್ನು ತಿಳಿಯುವುದಕ್ಕಾಗಿ ಬೋಧಿಸಿದಕ್ಕಾಗಿ ತಥಾಹಿ ಸಂಪ್ರದಾಯವಿದಾಂ ವಚನಂ ಹಾಗೆಯೇ ಸಂಪ್ರದಾಯವಿದರ ವಿದರ ವಚನ ಏನಿದೆ ಮಾತು ಸಂಪ್ರದಾಯ ಅಧ್ಯಾರೋಪ ಅಪವಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಇತಿ ಸಂಪ್ರದಾಯವಿದರಾದಂತಹ ಗೌಡಪಾದ ಪರಮಗುರುಗಳು ಶಂಕರಾಚಾರ್ಯರ ಗೋವಿಂದ ಭೂತ್ಪಾದರ ಗುರುಗಳು ಶಂಕರಾಚಾರ್ಯ ಗುರುಗಳ ಗುರುಗಳು ಸಂಪ್ರದಾಯವಿದರಾದಂತಹ ವೇದಾಂತಿಗಳು ಅವರ ವಚನ ಏನು ಹೇಳಿದೆ ಗೌಡಪಾದಗಾರಿಕೆ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಅಧ್ಯಾರೋಪ ಮತ್ತು ಅಪವಾದಿಗಳಿಂದ ನಿಷ್ಪ್ರಪಂಚವು ಪ್ರಪಂಚತೆ ಅಂದರೆ ಪ್ರಪಂಚದ ಮಿಥ್ಯಾತ್ವವು ವಿವರಿಸಲ್ಪಡ್ತದೆ ಪ್ರಪಂಚತೆ ಪ್ರಪಂಚತೆ ವಿಸ್ತರಿಸಲ್ಪಡ್ತದೆ ಅಂಥೇಳಿ ನಿಷ್ಪ್ರಪಂಚಮ ಈ ಪ್ರಪಂಚವೂ ಇಲ್ಲ ಎನ್ನುವಂಥದ್ದನ್ನು ಇದು ಮಿಥ್ಯೆ ಎನ್ನುವಂಥದ್ದನ್ನು ಅದ್ಯಾರೋಪ ಅಪವಾದಗಳಿಂದ ವಿವರಿಸಲ್ಪಟ್ಟಿದೆ ವಿವರಿಸಲ್ಪಡ್ತದೆ ಇತಿ ಎಂಬುದಾಗಿ ಸಂಪ್ರದಾಯವಿದ್ರು ಹೇಳಿದ್ದಾರೆ ಸರ್ವತ್ರ ಸರ್ವದೇಹ ಅವಯವತ್ವೇ ಗಮ್ಯಮಾನ ಜ್ಞೇಯಶಕ್ತಿ ಸದ್ಭಾವನಿಮಿತ್ತ ಸ್ವಕಾರ್ಯಾ ಜ್ಞೇಯ ಸದ್ಭಾವೀ ಲಿಂಗಾ ಜ್ಞೇಯಸುಪಚಾರ ಉಚ್ಯಂತೆ ಸರ್ವತ್ರ ಎಲ್ಲೆಡೆಯಲ್ಲಿಯೂ ಸರ್ವ ದೇಹ ಅವಯವತ್ವನ ಎಲ್ಲ ದೇಹಗಳ ಅವಯವಗಳು ಯಾವೆಲ್ಲ ದೇಹಗಳು ಪ್ರಪಂಚದಲ್ಲಿ ಕಾಣ್ತವೆಲ್ಲ ಸೃಷ್ಟಿಯಲ್ಲಿ ಜೀವರು ಅಂತೇಳಿ ಯಾರನ್ನು ಹೇಳ್ತಾರೋ ಆ ಎಲ್ಲ ಅವರ ಅವಯವಗಳು ಇವೆ ಅಲ್ಲ ಆ ರೂಪದಿಂದ ಚಲಿಸ್ತಾ ಇರ್ತಕ್ಕಂತಹ ಚೇಷ್ಟೆ ಮಾಡ್ತಾ ಇರತಕ್ಕಂತಹ ಸಕ್ರಿಯವಾಗಿರ್ತಕ್ಕಂತಹ ಪಾಣಿಪಾದಾದಯ ಕೈ ಕಾಲುಗಳು ಮುಂತಾದವುಗಳು ಹಸ್ತ ಪಾದಿಗಳು ಜ್ಞೇಯಶಕ್ತಿ ಸದ್ಭಾವ ನಿಮಿತ್ತ ಸ್ವಕಾರ್ಯಾ ಜ್ಞೇಯಶಕ್ತಿ ಎನ್ನುತಕ್ಕಂತಹ ಸದ್ಭಾವ ನಿಮಿತ್ತವಾಗಿ ಸ್ವಕಾರ್ಯಾ ಇತಿ ಜ್ಞೇಯ ಸದ್ಭಾವಿ ಅಂದರೆ ಜ್ಞೇಯ ಅಂದರೆ ತಿಳಿಯಲ್ಪಡಬೇಕಾದದ್ದು ಎನ್ನತಕ್ಕಂತಹ ಭಾವದಲ್ಲಿ ಸದ್ಭಾವ ಸತ್ ಅಂದರೆ ಅಸ್ತಿತ್ವ ಆ ಭಾವದಲ್ಲಿ ತಿಳಿಯಲ್ಪಡಬೇಕಾದ ಅಸ್ತಿತ್ವ ಯಾವುದೋ ಬ್ರಹ್ಮಾತ್ಮ ಎನ್ನುವ ಭಾವದಲ್ಲಿ ಲಿಂಗಾನಿ ಜ್ಞೇಯಸ ಈ ಚಿಹ್ನೆಗಳೆಲ್ಲವೂ ಆ ಜ್ಞೇಯ ತತ್ವ ಯಾವುದಿದೆ ಆತ್ಮತತ್ವ ಬ್ರಹ್ಮಾತ್ಮತತ್ವ ಪರಮಾತ್ಮತತ್ವ ಅದರದ್ದೇ ಇದೆಲ್ಲವೂ ಕೂಡ ಚಿಹ್ನೆಗಳು ಅಂಥೇಳಿ ಯಾವುದೆಲ್ಲ ಪಾಣಿ ಪಾಣಿಪಾದಾದಿಗಳು ಎಲ್ಲ ಅವಯವಗಳು ಈ ಲೋಕದಲ್ಲಿ ಇರತಕ್ಕಂಥದ್ದು ಎಲ್ಲವೂ ಕೂಡ ಅವನವೇ ಅಂತೇಳಿ ಹೇಳಿ ಯಾರ ಪರಮಾತ್ಮನದ್ದು ಅಂತೇಳಿ ಈತಿ ಉಪಚಾರತ ಉಚ್ಚಂತೆ ಈ ರೀತಿಯಾಗಿ ಉಪಚಾರಕ್ಕಾಗಿ ಉಪಚಾರ ದೃಷ್ಟಿಯಿಂದ ಹೇಳಿದೆ ಹೊರತು ಯಥಾರ್ಥವಾಗಿ ಅವನಿಗೆ ಅವಯವಗಳಿಲ್ಲ ಅವನು ನಿರವಯವನು ನಿರ್ವಿಕಾರಿ ಅಂಗ ಪ್ರತ್ಯಂಗಗಳಿಲ್ಲ ಅವನು ಅಖಂಡನು ಅಖಂಡ ಸಚ್ಚಿದಾನಂದ ಘನನು ಹಾಗಾದರೆ ಯಾಕೆ ಇದು ಉಪಚಾರಕ್ಕಾಗಿ ಅಂದರೆ ಇದೆಲ್ಲವೂ ಅವನೇ ಅಂತೇಳಿ ಹೇಳಲಿಕ್ಕೆ ಈ ಕೈಗಾಲು ಕೂಡ ಅವನದ್ದೇ ಅಂತೇಳಿ ಹೇಳಿದೆ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಉಪಚಾರಕ್ಕಾಗಿ ಆ ರೀತಿ ಹೇಳಿದೆ ಅಂತ ಗೀತಾಭಾಷ್ಯ ಹದಿಮೂರು ಹದಿಮೂರು ಹದಿಮೂರನೇ ಅಧ್ಯಾಯದ ಹದಿಮೂರನೇ ಶ್ಲೋಕ ಪಾದ ಇನ್ನೂರ ನಾಲ್ಕು ಎಂಬುದಾಗಿದೆ ತತ್ರ ಹಿ ಈಶ್ವರಸ್ ಅಪಿ ಅಧ್ಯಾರೋಪ್ಯತೆ ಇಲ್ಲಿ ಈಶ್ವರನಿಗೂ ಕೂಡ ಅಜ್ಞೇಯತ್ವವು ಸ್ವತಃ ಸಿದ್ಧ ತತ್ ಸ್ವರೂಪ ವಿಜ್ಞಾಪನಾರ್ಥಂ ಸ್ವತಃ ಸಿದ್ಧವಾದಂಥದ್ದು ಆ ತತ್ ಎನ್ನುತಕ್ಕಂಥ ಸ್ವರೂಪ ಈಶ್ವರನ ಎಂಬುದನ್ನು ನೆನಪಿಸ್ಲಿಕ್ಕೆ ಅವನು ಅವನಿಗೆ ಜ್ಞೇಯತ್ವ ತಿಳಿಯಲ್ಲಿ ಪಡೆದಬೇಕಾದವನು ಅವನು ವಿಜ್ಞಾಪನಾರ್ಥಂ ನೆನಪಿಸೋದಕ್ಕಾಗಿ ಹೇಳಿದೆ ಉಕ್ತಂ ಪರಸ್ತಾತ್ ಅದಕ್ಕೆ ಮುಂದೆ ಏನು ಹೇಳಿದೆ ಯದಿ ಅಚರಂ ಚರಮೇವ ಚ್ಯಾತ್ ವ್ಯವಹಾರ ವಿಷಯ ಸರ್ವ ಜ್ಞೇಯರ್ಥಮಿತಿ ಸರ್ವೈ ನ ವಿಜ್ಞೇಯ ಒಂದು ವೇಳೆ ಅಚರ ಮತ್ತು ಚರ ಸಂಚರಿಸತಕ್ಕಂಥದ್ದು ಸಂಚರಿಸದೇ ಇರತಕ್ಕಂಥದ್ದು ಆಗಿರಲಿ ವ್ಯವಹಾರ ವಿಷಯ ಸರ್ವ ಜ್ಞೇಯ ವ್ಯವಹಾರ ವಿಷಯವಾದಂಥ ಎಲ್ಲವೂ ತಿಳಿಯರ್ ಪಡಬೇಕು ಆದರೆ ಆಚರ ಚರ ಎಲ್ಲ ಚರ ಕೂಡ ಕಮರ್ಥಂ ಇದಂ ಇರ್ವೈನ ವಿಜ್ಞೇಯಂ ಇಕೆ ಕಮರ್ಥ ಇದಂ ಇರ್ವೈ ನ ವಿಜ್ಞೇಯಂ ಇಲ್ಲರಿಂದ ಇದು ಯಾಕೆ ತಿಳಿಯಲ್ಪಡುವುದಿಲ್ಲ ಇದು ಈ ಪರತತ್ವ ಉಚ್ಯತೆ ಸತ್ಯಂ ಸರ್ವಾಭಾಸ ತತ್ ತಿ ವ್ಯೋಮವತ್ ಸೂಕ್ಷ್ಮ ಈಗ ಎಲ್ಲವೂ ಕೂಡ ಅದೇ ಅಂತೇಳಿ ಆದರೆ ಯಾಕೆ ಅದನ್ನ ಅಂದರೆ ಆತ್ಮತತ್ವವನ್ನು ಎಲ್ರಿಗೂ ತಿಳಿಯೋದಿಲ್ಲ ಯಾಕೆ ಗೊತ್ತಾಗೋದಿಲ್ಲ ಸರ್ವಹೀನ ವಿಜ್ಞೇಯಂತಿ ಎಲ್ರಿಗೂ ಯಾಕೆ ಗೊತ್ತಾಗೋದಿಲ್ಲ ವಿಶೇಷವಾಗಿ ಯಾಕಂದರೆ ಸತ್ಯಂ ಸತ್ಯವು ಸರ್ವಾಭಾಸಂ ತತ್ ತಥಾಪಿ ವ್ಯೋಮ ಮತ್ತು ಸೂಕ್ಷ್ಮಂ ಈ ಪ್ರಕಾಶಿಸ್ತಕ್ಕಂಥ ಎಲ್ಲವೂ ಕೂಡ ಸತ್ಯವೇ ಆದರೂ ಕೂಡ ಅದು ವ್ಯೋಮ ಮತ್ತು ಸೂಕ್ಷ್ಮ ಅತ್ಯಂತ ಸೂಕ್ಷ್ಮವಾದದ್ದು ಆಕಾಶದಂತೆ ಆಕಾಶ ಎಲ್ಲ ಕಡೆ ಇದೆ ಆದರೆ ಆಕಾಶ ಕಣ್ಣಿಗೆ ಕಾಣಿಸ್ತದ ಇಂದಿರೇಗೋಚರವೋ ಕಣ್ಣಗಿ ಮಗು ನಾಲ್ಕು ಚರ್ಮಗಳಿಗೆ ಸಿಗುವಂಥದ್ದಲ್ಲ ಆಕಾಶ ಹಾಗೆಯೇ ಅದು ಸೂಕ್ಷ್ಮವಾದದ್ದು ಆಕಾಶದಂತೆ ತತಃ ಸೂಕ್ಷ್ಮತ್ವಾ ಸ್ವಿನ ರೂಪೇಣ ತತ್ ಜ್ಞೇಯಮಿ ಅವಿಜ್ಞೇಯಂ ಅವಿದುಷಾಂ ಅದರ ಸೂಕ್ಷ್ಮತ್ವದಿಂದಾಗಿ ತನ್ನ ರೂಪದಿಂದ ಅದು ಜ್ಞೇಯವಾದರೂ ಕೂಡ ತಿಳಿಯಲ್ಪಡಬೇಕಾದದ್ದಾದರೂ ಕೂಡ ಅವಿಜ್ಞೇಯವಾಗ್ತದೆ ತಿಳಿಯಲು ಕಷ್ಟವಾಗ್ತದೆ ತಿಳಿಯಲು ಕಷ್ಟವಾಗ್ತದೆ ಅವಿದುಷಾಂ ತಿಳಿಯದವರಿಗೆ ಅಜ್ಞಾನಿಗಳಿಗೆ ವಿದುಷ ಅಂತೂ ಆತ್ಮೈವ ಇದಂ ಸರ್ವಂ ಇದೆಲ್ಲವೂ ಆತ್ಮವೇ ಬ್ರಹ್ಮೈವೇ ಇದಂ ಸರ್ವಂ ಬ್ರಹ್ಮವೇ ಇದೆಲ್ಲವೂ ಇತ್ಯಾದಿ ಪ್ರಮಾಣತಃ ನಿತ್ಯಂ ವಿಜ್ಞಾತಂ ಈ ನಿತ್ಯವು ಯಾವುವು ಯಾವುದದು ನಿತ್ಯವಾದಂತಹ ಈ ತತ್ವ ನಿತ್ಯ ತತ್ವ ಯಾವುದಿದೆ ಅದು ಯಾವಾಗಲೂ ತಿಳಿದಿರುತ್ತದೆ ಜ್ಞಾನಿಗಳಿಗೆ ಅಂತೇಳಿ ಆ ಭಾಷೆ ಹದಿಮೂರು ಹದಿನೈದು ಪಾದ ಇನ್ನೂರ ಐದರಲ್ಲಿ ಹೇಳಿದೆ ಶಂಕರಾಚಾರ್ಯ ಭಾಷೆ ಹೀಗೆ ಈ ರೀತಿಯಾಗಿ ಬ್ರಹ್ಮಣಃ ಶಬ್ದಪ್ರಮಾಣ ಶಬ್ದ ಪ್ರಮಾಣಕತ್ವ ಬ್ರಹ್ಮಾತ್ಮನಃ ಬ್ರಹ್ಮಾತ್ಮನಿಗೆ ಶಬ್ದ ಪ್ರಮಾಣ ಎನ್ನತಕ್ಕಂಥ ವಿಚಾರವನ್ನು ನೋಡ್ತಾ ಇದ್ದೇವೆ ಇನ್ನು ಇದರಲ್ಲಿ ಉಳಿದಂತಹ ಭಾಗ ನಾಳೆ ದಿವಸ ನೋಡೋಣ ಇನ್ನಷ್ಟು ಹೇಳಿದ್ದಾರೆ ಶ್ರೀ ಶ್ರೀ ಸಚಿದ ಸಚಿ ನಾನಂದನ ಸರಸ್ವಿ ಸ್ವಾಮೀಜಿಗಳು ತಮ್ಮ ವಿಶುದ್ಧ ವೇದಾಂತ ಪರಿಭಾಷ ಎನ್ನತಕ್ಕಂಥ ಈ ಕೃತಿಯಲ್ಲಿ ಸಂಸ್ಕೃತ ಕೃತಿಯಲ್ಲಿ ಮುಂದಿನ ದಿನ ನಾಳೆ ದಿವಸ ನೋಡೋಣ ಹೇಗೆ ಶಬ್ದ ಪ್ರಮಾಣ ಅಂತೇಳಿ ಹೇಳ್ತಕ್ಕಂಥದ್ದು ಈಗಾಗಲೇ ನಾವು ನೋಡಿದ ಹಾಗೆ ಅದು ಕೇವಲ ಪ್ರಮಾಣ ಪ್ರಮಾತೃ ಪ್ರಮೇಯ ಇವುಗಳ ಭೇದವನ್ನು ಅಥವಾ ವೇದಿತರು ವೇದನ ವೇದ್ಯ ಇವುಗಳ ಭೇದವನ್ನು ಹೋಗಲಾಡಿಸ್ತದೆ ಎಲ್ಲವೂ ಒಂದೇ ಅಂತೇಳಿ ಹೇಳ್ತದೆ ಆ ವಿದ್ಯಾ ಕಲ್ಪನೆಗಳನ್ನು ಹೋಗಲಾಡಿಸಿ ವಿದ್ಯೆಯನ್ನು ತಿಳಿಸಿಕೊಡ್ತದೆ ಆ ಮೂಲಕ ನಾವು ಅದು ಶಬ್ದಗಳು ಪ್ರಕಾಶಿಸುವುದಿಲ್ಲ ಆತ್ಮನನ್ನು ಆದರೆ ಈ ಶಬ್ದಗಳು ಅವಿದ್ಯೆಯನ್ನು ಹೋಗಲಾಡಿಸ್ತವೆ ಇದಲ್ಲ ಇದಲ್ಲ ಅಂತೇಳಿ ಹೇಳ್ತವೆ ಕೊನೆಯದಾಗಿ ಯಾವುದು ಹೌದೋ ಅದನ್ನು ಕಾಣಲಿಕ್ಕೆ ಸುಲಭ ಆಗ್ತದೆ ಕಾಣ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆತ್ಮತತ್ವವನ್ನು ಗುರು ಉಪದೇಶ ಮತ್ತು ಶಾಸ್ತ್ರಗಳು ಈ ಕೆಲಸವನ್ನು ಈ ಒಂದು ಕೃಪೆಯನ್ನು ಅನುಗ್ರಹವನ್ನು ಮಾಡ್ತವೆ ಅಂಥೇಳಿ ಇಲ್ಲಿ ನಾವು ಇವತ್ತಿನ ವಿಚಾರದ ಸಾರವನ್ನು ತಿಳಿಯಬಹುದು ಹರೇರಾಮ ಶ್ರೀ ಸಚ್ಚಿದಾನಂದ ಅರ್ಪಿತ ಮಸ್ತು ಸದ್ಗುರು ಸಮರ್ಪಿತ ಮಸ್ತು ಶ್ರೀಶಂಕರಾರ್ಪಿತ ಓಂ ತತ್ಸತ್ ಇದು ಹದಿನಾಲ್ಕನೆಯದು ಹದಿನೈದನೇ ಕಂತು ಇವತ್ತಿನದ್ದು ನಾಳೆ ದಿವಸ ಹದಿನಾರನೇ ಕಂತನ್ನು ನೋಡೋಣ ವಿಶುದ್ಧ ವೇದಾಂತ ಪರಿಭಾಷ್ ತತ್ಸತ್